ಂಡೆ ತಾರೋ ದಂಡೆ ಸ್ವಾಮಿ ದಂಡೇ ಮೊತ್ತಿನ ದಂಡೆಗಳ ದಂಡೆ ತಾರೋ ದಂಡೆ ಸ್ವಾಮಿ ದಂಡೇ ಮೊತ್ತಿನ ದಂಡೆಗಳ ನಾಗಕಲ್ ಹಿಡ್ಕೊಂಡು ನಲ್ಲೆಮ್ಮ ಗೊಲ್ಲಾರ ಮಗನೆ ಶ್ರೀ ಕೃಷ್ಣ ನಾಗ ಕಲ್ ಹಿಡ್ಕೊಂಡು ನಲ್ಲೆಮ್ಮ ಮೆ ಶ್ರೀ ಕೃಷ್ಣ ಗೊಲ್ಲಾರ ಮಗನೆ ಶ್ರೀ ಕೃಷ್ಣ ನಿನ್ನೆ ಮಲ್ಲಿಗೆ ಬನವಾಡಿದಾವೆ ಬಲ್ಲ ಾರಂಡ ಸ್ವಾಮಿಗಳಂಡೆ ಸಾರಂಡ ಸ್ವಾಮಿ ನಂಡೇಗಾಲಿ ತುಳಿಯಾಲಿ ಹರಹುಲ್ಲಯ ಸಾಕೆಹಾಲಿ ಸುಳಿದೇ ತುಳಿಯಾಲಿ ಹರಹುಲ್ಲಯ ಸಾಕಾಲಿ ಸಾಕಾಲ ಗಂಗಾ ಬರ್ದಾಣ ನಿಗಾಲಿ ಸಾಕೆಂಬೋಹಾಲ ಕರೆಯಲಿ ಗೋ ಕಂಗಾ ಬಡದಾನ ನಿಗಾಲಿ ದಂಡೆ ತಾರ ದಂಡೆ ಸ್ವಾಮಿ ದಂಡೆ ಮುಕ್ತಿ ನ ದಂಡೆಗಳ ದಂಡೆ ತಾರ ದಂಡೇ ಸ್ವಾಮಿ ದಂಡೆ ಮುಕ್ತಿ ನ ದಂಡೆಗಳ ಸಾಕೆಂಬೋಹಾಲಿಗೆ ಸಣ್ಣ ಮಂತ್ ಕಾಲು ವಜ್ರಾಮಣಿ ಕದಾ ಕುರಿ ಸಾಂಬೋ ಹಾಲಿಗೆ ಸಣ್ಣ ಮಂತಿನ ಕೋಲು ವಜ್ರಾಮಾಣಿ ಕದಾ ಕುಡಿಗಾಣಿ ವಜ್ರಾಮಾಣಿ ಕದಾ ಕುಡಿಗಾಣಿ ನಿಕ್ಕೊಂಡು ಗೋಪಮ್ಮ ಮಕರ ಕಡೆದಾಳು ವಜ್ರಾಮಾಣಿ ಕದ ಕುಡಿಗಾಣಿ ನಿಕ್ಕೊಂಡು ಗೋಪಮ್ಮ ಮಕರ ಕಡೆದಾಳು ದಂಡೆ ತಾರೋ ದಂಡೆ ಸ್ವಾಮಿ ದಂಡೆ ಮುಸಿ ದಂಡೆಗಳ ದಂಡೆ ತಾರೋ ದಂಡ ಸ್ವಾಮಿ ದಂಡೆ ಮುತಿ ನ ಮಕರು ಕಡೆವಾಗ ಹೊಸ ಮುತ್ತು ಬಳಿ ಬೆಂದು ಬತ್ತಣಿಕೆ ಕಂಬ ಬಳಕೀತು ಮಕರು ಕಡೆವಾಗ ಹೊಸ ಮುತ್ತು ಗಳಿ ಬೆಂದು ಬತ್ತಣಿಕೆ ಕಂಬ ಬಳಕೀತು ಬತ್ತಣಿಕೆ ಕಂಬ ಬಳಕೀತು ಗೋಕುಲದ ಮುತ್ತೈದೇರ್ ಮಕರ ಕಡೆಗಾರು ಬತ್ತಣಿಕೆ ಕಂಬ ಬಳಕೀತು ಗೋಕುಲದ ಮುತ್ತೈದೇರ್ ಮಕರ ಕಡೆಗಾರು ದಂಡೆ ಸಾರು ದಂಡೆ ಸ್ವಾಮಿ ದಂಡೆ ಮುಕ್ ದಂಡ ಡಂಡೆ ತಾರೋ ಡಂಡೆ ಸ್ವಾಮಿ ಡಂಡೆ ಮುಕ್ತಿ ನಂಬೆ ನಾನ